ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಮಹಾಗಣಪತ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿಮೂರನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಅದರಲ್ಲಿ ಸೂತಪುರಾಣಿಕರು ಹೇಳ್ತಾರೆ ಸೃಷ್ಟಿಕರ್ತನಾದ ಬ್ರಹ್ಮ ಹಾಗೆ ಸ್ಥಿತಿ ಅಥವಾ ಪಾಲನಕರ್ತೃವಾದಂತಹ ವಿಷ್ಣು ಹಾಗೆ ಸಂಹಾರ ಮಾಡತಕ್ಕಂತಹ ರುದ್ರ ಈ ಎಲ್ಲ ಕೂಡ ಸ್ವಪ್ರಕಾಶ ಉಪ ಆಸ್ಮಹೆ ಅಭಿನ್ನವಾದ ಈ ಆತ್ಮಕ್ಕಿಂತ ಅಭಿನ್ನವಾದಂತಹ ಅಂದರೆ ಪ್ರತ್ಯೇಕವಲ್ಲದ ನಮ್ಮೊಳಗಿರತಕ್ಕಂಥ ಅಂತರಾತ್ಮವು ಕೂಡ ಅದೇ ಆ ಪರಮಾತ್ಮನೇ ನಮ್ಮೊಳಗಿದ್ದಾನೆ ಅವನೇ ಸೃಷ್ಟಿ ಮಾಡ್ತಾನೆ ಬ್ರಹ್ಮನಾಗಿ ಅವನೇ ವಿಷ್ಣುವಾಗಿ ಸ್ಥಿತಿ ಮಾಡ್ತಾನೆ ಹಾಗೆ ಅವನೇ ರುದ್ರನಾಗಿ ಸಂಹಾರ ಮಾಡ್ತಾನೆ ಅವನೇ ನಮ್ಮಲ್ಲಿ ಆತ್ಮನಾಗಿ ಜೀವಿಗಳೊಳಗೆ ನೆಲೆಸಿದ್ದಾನೆ ಅಂಥೇಳಿ ಅಂತಹ ಸ್ವಪ್ರಕಾಶಂ ಅಂತಹ ಸ್ವಯಂ ಪ್ರಕಾಶವುಳ್ಳಂತಹ ಆ ಆತ್ಮವನ್ನು ಉಪಾಸ್ಮಹಿ ಸಂಹರ್ತಾರಂ ತಥಾ ರುದ್ರಂ ಸ್ವಪ್ರಕಾಶ ಉಪಾಸಹಿ ಉಪಾಸ ಉಪಾಸನೆ ಮಾಡುತ್ತೇವೆ ಜ್ಞಾನ ಜ್ಞಾನಕರ್ಮೇಂದ್ರಿಯಂಚ ಭೋಗ ಮೋಕ್ಷ ಪ್ರದೇ ಧರ್ಮತ್ ಸದಾ ಪ್ರೇರತ್ ಸದಾ ಇತ್ತ್ರಹ್ಮ ಪ್ರತಿ ನಿಶ್ಚಯ ಅಂದರೆ ಜ್ಞಾನೇಂದ್ರಿಗಳು ಕರ್ಮೇಂದ್ರಿಯಗಳು ಆಮೇಲೆ ಮನಸ್ಸು ಜ್ಞಾನ ಕರ್ಮೇಂದ್ರಿಯಣಾಂಶ ಮನೋವೃತ್ತಿ ಧಿಯ ತ ಮನಸ್ಸು ಮತ್ತು ಅದರ ವೃತ್ತಿಗಳು ಚಿತ್ತ ಮತ್ತು ಚಿತ್ತ ವೃತ್ತಿಗಳು ಅಂತಲೇ ಹೇಳ್ತೀವಿ ಅದು ಆಮೇಲೆ ಧಿಯ ಅಂದರೆ ಬುದ್ಧಿ ಭೋಗ ಮೋಕ್ಷಪ್ರದೇ ಭೋಗ ಮತ್ತು ಮುಕ್ತಿಗಳನ್ನು ಮಾಡುವಂತಹ ಮುಕ್ತಿ ಮುಕ್ತಿಗಳನ್ನು ಉಂಟು ಮಾಡುವಂತಹ ಧರ್ಮ ಜ್ಞಾನೀಚ ಧರ್ಮ ಅವೆರಡನ್ನು ಉಂಟು ಮಾಡುವಂಥದ್ದು ಧರ್ಮ ಯಾಕಂದರೆ ಧರ್ಮದಿಂದಲೇ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಧರ್ಮಾರ್ಥ ಕಾಮ ಮೋಕ್ಷ ಅಂಥೇಳಿ ಧರ್ಮಾರ್ಥ ಕಾಮ ಮೋಕ್ಷ ಆಖ್ಯ ಚತುರ್ವಿದ ಪುರುಷಾರ್ಥ ಸಿದ್ಧಾರ್ಥ ಎಲ್ಲ ಸಂಕಲ್ಪಗಳಲ್ಲಿ ಬರ್ತದೆ ಯಾವುದೇ ಪೂಜಾದಿಗಳನ್ನು ಮಾಡುವಾಗ ವೇದೋಕ್ತ ಕರ್ಮಗಳನ್ನು ಮಾಡುವಾಗ ಹಾಗೆ ಈ ಧರ್ಮದಿಂದಲೇ ಉಳಿದವೆಲ್ಲ ಧರ್ಮದ ಅರ್ಥಶ್ಚ ಕಾಮಶ್ಚ ತತ್ಕಿಮಿ ನ ಸೇವ್ಯತೆ ಆದರೂ ಕೂಡ ಅದು ಯಾಕೆ ಸೇ ಯಾರೂ ಮಾಡೋದಿಲ್ಲ ಧರ್ಮವನ್ನು ಧರ್ಮದಿಂದಲೇ ಅರ್ಥ ಕಾಮ ಮೋಕ್ಷಗಳು ಆದರೂ ಕೂಡ ಅದನ್ನು ಯಾಕೆ ಧರ್ಮವನ್ನು ಆಚರಣೆ ಮಾಡೋದಿಲ್ಲ ಅಂತೇಳಿ ವೇದವ್ಯಾಸರು ಹೇಳ್ತಾರೆ ಅಷ್ಟಾದಶ ಪುರಾಣಗಳ ಕರ್ತೃವಾದಂಥ ವೇದವ್ಯಾಸರು ಊರ್ಧ್ವಾಹು ವಿರಮ್ಯೇಷ ನ ಹಿ ಕಷ್ಟಿತ್ ಶೃಣೋತಿ ಮಾಂ ಧರ್ಮದ ಅರ್ಥಶ್ಚ ಕಾಮ ಅಂತೇಳಿ ಅರ್ಥ ಕಾಮಗಳು ಅಂತೇಳಿ ಕೈ ಎರಡು ಕೈ ಅವರು ಘೋಷಣೆ ಮಾಡ್ತಾರೆ ಆದರೂ ಯಾರು ಇದನ್ನು ಕೇಳಿಸ್ಕೊಳ್ಳುವುದಿಲ್ಲ ಧರ್ಮದಿಂದಲೇ ಅರ್ಥ ಕಾಮ ಮೋಕ್ಷಗಳು ಆದರೂ ಕೂಡ ಇದನ್ನು ಯಾಕೆ ಯಾರು ಆಚರಣೆ ಮಾಡೋದಿಲ್ಲ ಅಂಥೇಳಿ ಅವರು ಕೇಳ್ತಾರೆ ತತ್ಕಿಮಿ ನ ಸೇವ್ಯತೆ ತತ್ಕಿಮರ್ಥ ಸೇವ್ಯತೆ ಅದು ಯಾಕೆ ಆಗಿ ಸೇವಿಸಲ್ಪಡುವುದಿಲ್ಲ ಅಷ್ಟು ಫಲ ಕೊಡುವಂಥದ್ದು ಅಂತಹ ಧರ್ಮ ಅಂತೇಳಿ ಹಾಗೆ ಇಲ್ಲಿಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮನಸ್ಸು ಅದರ ವೃತ್ತಿಗಳು ಭೋಗ ಮತ್ತು ಮುಕ್ತಿಗಳನ್ನು ಮಾಡುವಂತಹ ಧರ್ಮ ಮತ್ತು ಅಂದರೆ ಧರ್ಮದಿಂದಲೇ ನಮಗೆ ಪುಣ್ಯ ಪ್ರಾಪ್ತಿಯಾಗುವಂಥದ್ದು ಪುಣ್ಯದಿಂದ ಭೋಗ ಲಭ್ಯ ಆಗ್ತದೆ ಹಾಗೆ ಮುಕ್ತಿ ಕೂಡ ಪುಣ್ಯ ಪಾಪಾತೀತರಾದಾಗ ಮುಕ್ತಿ ಕೂಡ ಲಭ್ಯ ಹಾಗೆ ಭೋಗ ಮೋಕ್ಷ ಎರಡನ್ನು ಕೊಡುವಂಥದ್ದು ಧರ್ಮ ಹಾಗೆ ಇವೆಲ್ಲವುಗಳನ್ನು ಪ್ರೇರಿಸತಕ್ಕಂತಹ ಬ್ರಹ್ಮವಸ್ತು ಧರ್ಮ ಜ್ಞಾನೇ ಚ ಪ್ರೇರೇತ್ ಸದಾ ಇತ್ತ ಅರ್ಥಂ ಇಂತಹ ಈ ಅರ್ಥಗಳನ್ನು ಅಂದರೆ ಈ ಎಲ್ಲ ಪುರುಷಾರ್ಥಗಳನ್ನು ಧಿಯಾಧ್ಯಾಯನ್ ಬ್ರಹ್ಮ ಪ್ರಾಪ್ನೋತಿ ನಿಶ್ಚಯ ನಿಶ್ಚಯವಾಗಿ ಕೂಡ ಇದನ್ನ ಮನಸ್ಸಿನಿಂದ ಅಂತಹ ಇದನ್ನೆಲ್ಲ ಪ್ರೇರಿ ಪ್ರೇರಣೆ ಬರಬ್ರಹ್ಮ ವಸ್ತುವನ್ನು ಮನಸ್ಸಿನಲ್ಲಿ ಬುದ್ಧಿ ಮೂಲಕವಾಗಿ ಬುದ್ಧಿಪೂರ್ವಕವಾಗಿ ಧ್ಯಾನ ಮಾಡ್ತಾ ಪ್ರಾಪ್ನೋತಿ ಬ್ರಹ್ಮ ಪ್ರಾಪ್ನೋತಿ ನಿಶ್ಚಯ ಆ ಬ್ರಹ್ಮ ವಸ್ತುವನ್ನು ಪಡೆಯುವೆನು ನಿಶ್ಚಯವಾಗಿಯೂ ಹ್ಞೂ ಅಥವಾ ಅರ್ಥವನ್ನು ಸ್ಮರಿಸಲು ಅಶಕ್ತನಾದವನು ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಆದರೂ ಅರ್ಥವನ್ನು ಸ್ಮರಿಸದೆ ಸುಮ್ಮನೆ ನಿತ್ಯವೂ ಜಪಿಸಬೇಕು ಅಂದರೆ ಈಗ ಅದವರವರ ಯೋಗ್ಯತೆ ಪೂರ್ವಸಂಸ್ಕಾರ ಸಾಮರ್ಥ್ಯ ಇದನ್ನು ಅವಲಂಬಿಸಿರ್ತದೆ ಯಾವುದೇ ಮಂತ್ರದ ಅರ್ಥವನ್ನು ಮಾಡುವಂಥದ್ದು ಹಾಗೆಯೇ ಯಾವುದೇ ಮಂತ್ರದ ಅವನ್ನು ಅಧ್ಯಯನ ಮಾಡುವಂಥದ್ದು ಕಂಠಪಾಠ ಮಾಡುವಂಥದ್ದು ಉದಾಹರಣೆಗೆ ವೇದಾಧ್ಯಯನ ಹ್ಞೂ ವೇದಾಧ್ಯಯನವು ಒಂದು ಪೂರ್ವಸುಕೃತ ಸಂಪೂರ್ಣ ವೇದಗಳನ್ನು ಅಧ್ಯಯನ ಕಂಠಪಾಠ ಮಾಡುವಂಥದ್ದು ಅಥವಾ ಅಧ್ಯಯನ ಮಾಡುವಂಥದ್ದು ಅದು ಕೂಡ ಅವರವರು ಪೂರ್ವಕರ್ಮ ಸಂಸ್ಕಾರಗಳು ಇದರಿಂದಾಗಿ ಸಿಗುವಂಥದ್ದು ಹಾಗೆ ಅದರ ಅರ್ಥ ಅದರ ಅದನ್ನು ಅರ್ಥ ಅದರ ಅರ್ಥದ ಮನನ ಮಾಡುವಂಥ ಯೋಗ ಕೂಡ ಹಾಗೆ ಅದೊಂದು ಪೂರ್ವ ಸುಕೃತ ವಿಶೇಷವೇ ಹಾಗಾಗಿ ಅರ್ಥಮನನನ ಮಾಡಲಿಕ್ಕಾಗದಿರುವವರು ಕೇವಲ ಕಂಠಪಾಠ ಮಾಡಿ ಅದನ್ನು ದಿನನಿತ್ಯ ಸ್ಮರಣೆ ಮಾಡುವಂಥದ್ದು ಜಪಿಸುವಂಥದ್ದಾದರೂ ಅರ್ಥ ಇಲ್ಲದಿದ್ದರೂ ಆ ಶಬ್ದಕ್ಕೂ ಅಷ್ಟು ಶಕ್ತಿ ಇದೆ ಅರ್ಥ ಸಹಿತವಾದರೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಬರ್ತದೆ ಅಂಥೇಳಿ ಅರ್ಥ ಇಲ್ಲದಿದ್ದರೆ ಆ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಹಾಗೂ ವೇದದ ರಕ್ಷಣೆಗಾಗಿ ಬ್ರಾಹ್ಮಣ್ಯದ ರಕ್ಷಣೆಗೆ ಜಪ ಮಾಡುವಂಥ ನಿತ್ಯ ಜಪ ಮಾಡುವಂಥದ್ದು ಅರ್ಥ ಆಗದಿದ್ದರೂ ಕೂಡ ಶಬ್ದ ಮಂತ್ರ ಜಾಪವನ್ನು ಮಾಡಬೇಕು ಬ್ರಾಹ್ಮಣದ ರಕ್ಷಣೆ ಆಗ್ತದೆ ಇದರಿಂದಾಗಿ ಧರ್ಮ ರಕ್ಷಣೆ ಆಗ್ತದೆ ಲೋಕ ರಕ್ಷಣೆ ಆಗ್ತದೆ ಯಾಕಂದರೆ ಅವರವರು ವರ್ಣಾಶ್ರಮ ಧರ್ಮವನ್ನು ರಕ್ಷಣೆ ಮಾಡಿದರೆ ಲೋಕ ರಕ್ಷಣೆ ಆಗ್ತದೆ ಅಂತೇಳಿ ಹೇಳುವಂಥದ್ದು ಅದೇ ರೀತಿಯಲ್ಲಿ ಕ್ಷಾತ್ರ ಧರ್ಮ ವೈಶ್ಯ ಧರ್ಮ ಶೂದ್ರ ಧರ್ಮಗಳನ್ನು ಆಯಾಯ ವರ್ಣಧರ್ಮ ವರ್ಣಾಶ್ರಮ ಧರ್ಮದವರು ಆಯಾಯ ವರ್ಣ ಧರ್ಮಗಳನ್ನು ಆಚರಿಸಿದರೆ ಸರಿಯಾಗಿ ಆವಾಗ ಲೋಕದಲ್ಲಿ ಎಲ್ಲಾ ರೀತಿಯ ಧರ್ಮಗಳು ಕೂಡ ಉಳಿತದೆ ಲೋಕದ ರಕ್ಷಣೆ ಆಗ್ತದೆ ಲೋಕದಲ್ಲಿ ಲೋಕದ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಅಂಥೇಳಿ ಹಾಗಾಗಿ ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಬ್ರಾಹ್ಮಣನಾದವ ಅರ್ಥ ಆಗದಿದ್ದರೂ ಕೂಡ ಮಂತ್ರಜಪವನ್ನಾದರೂ ಕೂಡ ನಿತ್ಯ ಮಾಡಬೇಕು ಅರ್ಥ ಮಾಡಲಿಕ್ಕೆ ಅರ್ಥವನ್ನು ಸ್ಮರಣೆ ಮಾಡಲಿಕ್ಕೆ ಆಸಕ್ತನಾದವ ಅಂಥೇಳಿ ಕೇವಲ ಜಪೇನ್ ನಿತ್ಯಂ ಬ್ರಾಹ್ಮಣ್ಯ ಚ ಪೂರ್ತಯೇ ಸಹಸ್ರಮ್ಯಸೆಯ ನಿತ್ಯಂ ಪ್ರಾತರ್ಬ್ರಾಹ್ಮಣ ಪುಂಗವಹೋ ಅಂದರೆ ಪ್ರಾತಃ ಬೆಳಗ್ಗಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣನು ನಿತ್ಯವೂ ಸಾವಿರ ಗಾಯತ್ರಿ ಜಪವನ್ನು ಮಾಡಬೇಕು ಅನ್ನೀಶಾಂಚ ಯಥಾಶಕ್ತಿ ಮಧ್ಯಾಹ್ನ ಚ ಶತಮ ಜಪೇತ್ ಮಿಕ್ಕವರು ತಮ್ಮ ಶಕ್ತಿಗಾನುಸಾರವಾಗಿ ಜಪವನ್ನು ಮಾಡಬೇಕು ಬ್ರಾಹ್ಮಣ ಪ್ರಾತಃ ಕಾಲ ಸಾವಿರ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಇದರಲ್ಲಿ ಮಿಕ್ಕ ದ್ವಿಜರು ಅಥವಾ ಮಿಕ್ಕವರು ಯಾರಿದ್ದಾರೆ ಎಲ್ಲರೂ ಕೂಡ ಯಥಾಶಕ್ತಿ ಮಾಡಬೇಕು ಅಂತೇಳಿ ಮಧ್ಯಾಹ್ನದಲ್ಲಿ ನೂರು ಜಪಗಳನ್ನು ಮಾಡಬೇಕು ಬ್ರಾಹ್ಮಣನಾದವ ಮಧ್ಯಾಹ್ನೆ ಶತಂ ಜಪೇತು ಸಾಂಬ್ ದ್ವಿ ದಶಕ ಜ್ಞೇಯ ಶಿಖಾಷ್ಟಕಮಸಮನ್ವಿತಂ ಸಾಯಂಕಾಲದಲ್ಲಿ ಇನ್ನೂರು ಗಾಯತ್ರಿ ಜಪಗಳನ್ನು ಮಾಡಬೇಕು ಬೆಳಿಗ್ಗೆ ಸಾವಿರ ಗಾಯತ್ರಿ ಬ್ರಾಹ್ಮಣನಾದವ ಮಧ್ಯಾಹ್ನ ನೂರು ಇನ್ನು ಸಾಯಂಕಾಲ ಇನ್ನೂರು ಹ್ಞೂ ಶಿಖಾಷ್ಟಕ ಸಮನ್ವಿತಂ ಗಾಯತ್ರಿ ಶಿರಸ್ಸನ್ನು ಎಂಟು ಬಾರಿ ಜಪಿಸಬೇಕು ಹ್ಞೂ ಓಂ ಭೂರ್ಭುವ तत्सुव्यं भर्गो धियो धीमह धो नचो गायत्री विश्वामित्र गायत्री सवित्र गायत्री शिस्सुअ गायत्री शिस्स ओमा पोज्यो ज्योतीसोमृत ब्रह्म भूर्भुवस्वुवरो अंत गायत्री शिस्स ಈಗ ಅದನ್ನು ಎಂಟು ಬಾರಿ ಗಾಯಿತು ಶಿರಸ್ಸನ್ನು ಆಮೇಲೆ ಮೂಲಾಧಾರಂ ಸಮಾರಭ್ಯ ದ್ವಾಂಶಸ್ಥಿ ತಿದ್ಯೇಶ ಬ್ರಹ್ಮವಿಷ್ಣುವ ಜೀವಾತ್ಮ ಪರಮೇಶ್ವರ ಮೂಲ ಪ್ರಕೃತಿಯಿಂದ ಆರಂಭಿಸಿ ಮೂಲಾಧಾರಂ ಸಮಾರಭ್ಯ ದ್ವಾಂಶಸ್ಥಿ ತಥಾ ಹನ್ನೆರಡನೆಯ ಅಂಶ ದ್ವಾದಶಾಂಶ अदर मेल भागली विद्य ब्रह्म विष्णु ईश्वर जीवात्मा परमेश्वर अथवा परमात्मा इवरेलू ब्रह्मस्वरूपरूदी ब्रह्मबुद्ध्या तदैक्यं सौहम भावया जपेत तानवे ब्रह्मरंध्रद काया बाह्ये चावे ತಾನೂ ಸಹ ಬ್ರಹ್ಮಸ್ವರೂಪನೆಂದು ಸೋಹಂಭಾವದಿಂದ ಅನುಸಂಧಾನ ಮಾಡುತ್ತಾ ಜಪಿಸಬೇಕು ಆ ವಿದ್ವೇಷದ ಮುಂತಾದವರ ಮುಂತಾದವರನ್ನೇ ಶರೀರದ ಹೊರ ಪ್ರದೇಶದಲ್ಲಿಯೂ ಭಾವಿಸಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಮೂಲ ಪ್ರಕೃತಿ ನಾವೇನು ಹೇಳ್ತೇವೆ ಮಹತ್ತತ್ವ ಅಂಥೇಳಿ ಹ್ಞೂ ಮಹತ್ತತ್ವ ಈಗ ಸೃಷ್ಟಿಯಾಗುವಾಗ ಬರ್ತದೆ ಎಲ್ಲ ಅಂಶಗಳು ಮಹತ್ತತ್ವದಿಂದ ಪಂಚಮಹಾಭೂತಗಳಾಯಿತು ಅಂಥೇಳಿ ಪ್ರಧಾನಿಂದ ಪ್ರಧಾನ ಅಂತೇಳಿ ಅಲ್ಲಿ ಹೇಳ್ತೇವೆ ಮಹತ್ತತ್ವ ಅಂತ ಹೇಳ್ತೇವೆ ಹ್ಞೂ ಇನ್ನು ಅಂದರೆ ಪರಮಾತ್ಮನಿಂದ ಸೃಷ್ಟಿಯಾಗುವಾಗ ಮೊದಲಿಗೆ ಪ್ರಕೃತಿ ಸೃಷ್ಟಿಯಾಯಿತು ಅದನ್ನು ಪ್ರಧಾನ ಅಂತೇಳಿ ಹೇಳ್ತಾರೆ ಅಥವಾ ಮಹತ್ತತ್ವ ಅಂತೇಳಿ ಹೇಳ್ತಾರೆ ಅದರಿಂದ ಈ ಪ್ರಕೃತಿ ಅನ್ನತಕ್ಕಂಥ ಶಕ್ತಿಯಿಂದ ಉದಾಹರಣೆಗೆ ವೈಷ್ಣವರು ಲಕ್ಷ್ಮಿ ಅಂತ ಹೇಳಿದರೆ ಶೈವರು ಪ್ರಕೃತಿ ಅಂದರೆ ಶಕ್ತಿ ಆದಿಶಕ್ತಿ ಅಥವಾ ಪರಮೇಶ್ವರಿ ಪರಮೇಶ್ವರನ ಪತ್ನಿ ಪರಮೇಶ್ವರಿ ಅಥವಾ ಭಗವಂತನ ಮಾಯಾ ಶಕ್ತಿ ಅದೇ ಪ್ರಕೃತಿ ಅಂತೇಳಿ ಕೂಡ ಹೇಳ್ತಾರೆ ಅದರಿಂದ ಮಹಾ ಪಂಚಮಹಾಭೂತಗಳು ಸೃಷ್ಟಿಯಾಯಿತು ಮೊದಲಿಗೆ ಆಕಾಶ ವಾಯು ಅಗ್ನಿ ಆಮೇಲೆ ನೀರು ಆಕಾಶ್ ವಾಯು ಹೂ ಅಗ್ನಿ ರಾಪ ಅಭ್ಯ ಪೃಥಿವೀ ಆಮೇಲೆ ಭೂಮಿ ಹೀಗೆ ಪಂಚಮಹಾಭೂತಗಳು ಆಮೇಲೆ ಕ್ರಮೇಣ ಥಲಸೃಷ್ಟಿ ಆಯಿತು ಹಾಗಾಗಿ ಇದು ಅದು ಐದು ಪಂಚಮಹಾಭೂತಗಳಾಯಿತು ಒಂದು ಮಹತ್ವ ಆಯಿತು ಹ್ಞೂ ಆರಾಯಿತು ಹೀಗೆ ಅಂಶಗಳು ಮುಂದೆ ಬರುವಂಥ ಸೃಷ್ಟಿ ಅಂಶಗಳು ಇದು ನಾವು ಮೂಲಾಧಾರದಿಂದ ಆರಂಭಿಸಿದರೆ ಇಲ್ಲಿ ಷಚ್ ಚಕ್ರಗಳು ಅಥವಾ ಸಪ್ತಚಕ್ರಗಳು ಯೋಗ ಚಕ್ರಗಳು ನಮ್ಮ ಶರೀರದಲ್ಲಿರ್ತಕ್ಕಂಥವು ಅದರಲ್ಲಿ ಕೂಡ ಏಳಕ್ಕಿಂತಲೂ ಮೇಲೆ ಚಕ್ರಗಳನ್ನು ಕೂಡ ಹೇಳ್ತಾರೆ ಹ್ಞೂ ಬೇರೆ ಬೇರೆ ಭಾಗದಲ್ಲಿ ಶಿರೋಭಾಗದಲ್ಲಿ ಇನ್ನಷ್ಟು ಚಕ್ರಗಳನ್ನು ಹೇಳ್ತಾರೆ ಶಿಖಾಚಕ್ರ ಅಂತೇಳಿ ಒಂದು ಹೇಳ್ತಾರೆ ಹ್ಞೂ ಅಥವಾ ವಾಮದೇವ ಚಕ್ರ ಅಂತೇಳಿ ಕೂಡ ಹೇಳ್ತಾರೆ ಸಹಸ್ರಾರ ಚಕ್ರ ಆರನೇದು ಆಜ್ಞಾ ಚಕ್ರ ಭೃಹ ಮಧ್ಯದಲ್ಲಿರ್ತಕ್ಕಂಥದ್ದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಅಥವಾ ಹೃದಯ ಚಕ್ರ ಮಣಿಪುರ ಅಂದರೆ ನಾಭಿಚಕ್ರ ಆಮೇಲೆ ವಿಶುದ್ಧಿ ಅಥವಾ ಕಂಠ ಚಕ್ರ ಆಮೇಲೆ ಆಜ್ಞಾ ಚಕ್ರ ಅಥವಾ ಭ್ರೂಮಧ್ಯ ಚಕ್ರ ಆಮೇಲೆ ಸಹಸ್ರಾರ ಚಕ್ರ ಮೇಲೆ ಶಿರಸಿನ ಮೇಲ್ಭಾಗದ ಮಧ್ಯಭಾಗದಲ್ಲಿ ಇದ್ದರೆ ಹಿಂಭಾಗದಲ್ಲಿ ಇನ್ನೊಂದು ಶಿಖಾ ಭಾಗದಲ್ಲಿರ್ತಕ್ಕಂಥ ಒಂದು ಚಕ್ರವನ್ನು ಹೇಳ್ತಾರೆ ಹಾಗೆಯೇ ಬೇರೆ ಬೇರೆ ಭಾಗಗಳಲ್ಲಿ ಹೇಳ್ತಾರೆ ಹೀಗೆ ನಾವು ಆ ಒಂದು ಹಂತಗಳನ್ನು ಒಂದು ನೋಡಿದರೆ ಒಂದೊಂದು ಹಂತಗಳು ಮೇಲೆ ಮೇಲೆ ಹೋದಾಗಿ ಅದು ಆಧ್ಯಾತ್ಮಿಕವಾಗಿ ನೋಡಿದರೆ ಮೂಲ ಪ್ರಕೃತಿಯನ್ನು ಆರಂಭಿಸಿ ಹನ್ನೆರಡನೇ ಅಂಶದ ಮೇಲ್ಭಾಗದಲ್ಲಿರತಕ್ಕಂತಹ ವಿದ್ಯೇಷ ಎಲ್ಲ ಸಕಲ ವಿದ್ಯೆಗಳ ಜ್ಞಾನದ ಒಡೆಯ ವಿದ್ಯೇಷ ಅಂದರೆ ಆಮೇಲೆ ಬ್ರಹ್ಮ ವಿಷ್ಣು ಈಶ್ವರ ಪರಮಾತ್ಮ ಜೀವಾತ್ಮ ಪರಮಾತ್ಮ ಇವರೆಲ್ಲರೂ ಕೂಡ ಪರಬ್ರಹ್ಮಸ್ವರೂಪರೇ ತಾನೂ ಬ್ರಹ್ಮಸ್ವರೂಪನೇ ಸೋಹ ಎಂತಕ್ಕಂಥ ಸೋಹಂಭಾವ ಸಹ ಅಹಂಭಾವ ಅವನೇ ನಾನು ಎನ್ನತಕ್ಕಂಥ ಭಾವದಿಂದ ತತ್ ಅದೇ ನೀನಾಗಿದ್ಯಾ ನೀನು ಅದೇ ಆಗಿದ್ಯಾ ಅಂತಕ್ಕಂಥ ಭಾವ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನೇ ಅಂತಕ್ಕಂಥ ಸೋಹಮ ಭಾವದಿಂದ ಅನುಸಂಧಾನ ಮಾಡ್ತಾ ಹೋಗಬೇಕು ಮಹತ್ತತ್ವವನ್ನು ಪ್ರಾರಂಭಿಸಿ ನೋಡಿ ಇಲ್ಲಿ ಹೇಳ್ತಾರೆ ಮಹತ್ತತ್ವ ಸಮಾರಭ್ಯ ಶರೀರಂತು ಸಹಸ್ರಕಂ ಏಕೈಕಸ್ಮ್ ಜಪಾದ ಅತಿಕ್ರಮ್ಯ ಶನೈಶನೈ ಮಹತ್ತತ್ವವನ್ನು ಪ್ರಾರಂಭಿಸಿ ಒಂದೊಂದು ಜಪದಿಂದ ಒಂದೊಂದು ಶರೀರವನ್ನು ಅತಿಕ್ರಮಿಸುತ್ತಾ ಸಾವಿರ ಶರೀರಗಳನ್ನು ಅತಿಕ್ರಮಿಸಿ ಕೊನೆಗೆ ಪರಬ್ರಹ್ಮ ವಸ್ತುವಿನಲ್ಲಿ ಜೀವಾತ್ಮವನ್ನು ಸೇರಿಸಬೇಕು ಪರಸ್ಮಿನ್ ಯೋಜಯೇತ್ ಜೀವಂ ಜಪ ತತ್ವಮುಧಾಹೃತ ಶತದ್ವಿಧಕ ದೇಹಂ ಶಿಖಾಷ್ಟಕ ಸಮನ್ವಿತರೆ ಐಕ್ಯವನ್ನು ಹೊಂದಿಸಬೇಕು ಆತ್ಮ ಪರಮಾತ್ಮ ಐಕ್ಯ ಯೋಗ ಅಂತ ಹೇಳುವಂಥದ್ದು ಯುಜಿರ್ ಧಾತು ಯೋಜ ಯೋ ಅಂದರೆ ಯೋಜನೆ ಅಂತೇಳಿ ಯೋಜ ಸೇರಿಸುವಂಥದ್ದು ಆತ್ಮನ ಪರಮಾತ್ಮನ ಸೇರಿಸುವಂಥದ್ದೇ ಯೋಗ ಧ್ಯಾನ ಅಂತೇಳಿದರೂ ಅದೇ ಹೀಗಾಗಿ ಇದೇ ಜಪತತ್ವ ಜಪದ ತತ್ವ ಅಂತೇಳಿದರೆ ಇದೆ ಜಪ ಮಾಡುವಂಥದ್ದು ಕೂಡ ಅದಕ್ಕೆ ಬೇಕಾಗಿ ಜಪ ಯೋಗ ಹ್ಞೂ ಅಂದರೆ ಮಹತ್ತತ್ವವನ್ನು ಮಹತ್ತತ್ವದಿಂದ ತೊಡಗಿ ಶರೀರವನ್ನು ಒಂದೊಂದೇ ಜಪದಿಂದ ಒಂದೇ ಶರೀರಗಳನ್ನು ಅತಿಕ್ರಮಿಸುತ್ತೆ ಅಂದರೆ ನಾವು ಹೇಗೆ ಪಂಚಕೋಶಗಳಲ್ಲಿ ನೋಡಿ ನೋಡಿದ್ದೇವೆ ಪಂಚಕೋಶಗಳಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಅದನ್ನ ಅತಿಕ್ರಮಿಸಿ ಹೇಗೆ ನಾವು ಆ ಪರತತ್ವವನ್ನು ಸೇರ್ಬೋದು ಎನ್ನತಕ್ಕಂಥ ಪಂಚಕೋಶ ವಿದ್ಯೆ ತೈತಿರೋಪನಿಷತ್ತಿನಲ್ಲಿ ಹೇಳಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದೊಂದೇ ಸಾವಿರ ಶರೀರಗಳು ಅಂತಲೇ ಹೇಳ್ತಾರೆ ಒಂದೊಂದೊಂದನ್ನು ಮೀರಿ ಮೀರಿ ಮೀರಿ ಅತೀತರಾಗುತ್ತಾ ಕೊನೆಗೆ ಆ ಪರವಸ್ತುವಲ್ಲಿ ನಮ್ಮ ಜೀವಾತ್ಮನ್ನು ಐಕ್ಯ ಮಾಡುವಂಥದ್ದು ಸೇರಿಸಬೇಕು ಅಂದರೆ ಆ ಭಾವ ನಮಗೆ ಬರಬೇಕು ಅಂತೇಳಿ ಅದು ನಾನು ಒಂದೇ ಅನ್ನತಕ್ಕಂಥ ಭಾವ ಜೀವಾತ್ಮ ಪರಮಾತ್ಮ ಒಂದೇ ಭಾವ ಬರಬೇಕಿದ್ದರೆ ಸಾವಿರ ಶರೀರಗಳು ಸಾವಿರಾರು ಅಂತೇಳಿ ಹೇಳ್ತಾರೆ ಅಂದರೆ ಬೇರೆ ಬೇರೆ ಬೇರೆ ಬೇರೆ ಹಂತಗಳನ್ನು ದಾಟಿ ದಾಟಿ ದಾಟಿ ಐಕ್ಯವನ್ನು ಭಾವಿಸಬೇಕು ಅಂತೇಳಿ ಪರಸ್ಮಿನ್ ಯೋಜಯ ಜೀವಂ ಜಪತತ್ವಮುಧಾಹೃತ ಶತದ್ವಿಶತಶಕ ದೇಹಂ ಶಿಖಾಷ್ಟಕ शिखाष्टक, ಅಂದರೆ ಶರೀರ ಶುದ್ಧಿಗಾಗಿ ನೂರಿಪ್ಪತ್ತು ಗಾಯತ್ರಿ ಜಪ ಶತ ದ್ವಿದಶಕ ಧಶಕ ಅಂದರೆ ಇಪ್ಪತ್ತು ಎರಡು ಹತ್ತು ಇಪ್ಪತ್ತು ಶತ ನೂರು ನೂರಿಪ್ಪತ್ತು ಗಾಯತ್ರಿ ಜಪ ಆಮೇಲೆ ದೇಹ ಶಿಖಾಷ್ಟಕ ಸಮನ್ವಿತಂ ಎಂಟು ಗಾಯತ್ರಿ ಶಿರಸ್ಸಿನ ಜಪ ಇವುಗಳನ್ನು ಮಾಡಬೇಕು ಶರೀರ ಶುದ್ಧಿಗಾಗಿ ದೇಹಂ ಮಂತ್ರಾಣಾಮ ಜಪ ಏವಂ ಹಿ ಜಪ ಜಪಾದಿಕ್ರಮಾದ್ವಿದುಹು ಅಂದರೆ ಮಂತ್ರಗಳ ಜಪ ಈ ರೀತಿಯಾಗಿ ಮಂತ್ರಗಳ ಜಪ ದ ಕ್ರಮ ಹಿಂದಿನಿಂದಲೂ ಕೂಡ ಆಚಾರದಲ್ಲಿ ಬಂದಿದೆ ಜಪಂ ಆದಿಕ್ರಮ ಹಿಂದಿನ ಕ್ರಮದಿಂದ ಆಚಾರ ಹಿಂದಿನಲ್ಲಿ ಬಂದಿರೋದ ಪರಂಪರೆ ಸಹಸ್ರಂ ಬ್ರಾಹ್ಮದ ವಿದ್ಯಾ ಶತಮೈಂದ್ರಂ ಪದಂ ವಿದು ಅಂದರೆ ಸಹಸ್ರ ಗಾಯತ್ರಿ ಜಪವನ್ನು ನಿತ್ಯವೂ ಮಾಡಿದರೆ ಬ್ರಹ್ಮಲೋಕವು ಲಭಿಸುತ್ತದೆ ಹ್ಞೂ ಬ್ರಾಹ್ಮ್ ಹ್ಞೂ ಸಹಸ್ರಗಾಯತ್ರಿ ಜಪ ಆಮೇಲೆ ವಿದ್ಯಾತ್ ಅಂದರೆ ತಿಳಿಯಬೇಕು ಶತಮೈಂದ್ರಂ ಪದಂ ವಿದು ನೂರು ಗಾಯತ್ರಿ ಜಪ ನಿತ್ಯವೂ ಮಾಡಿದರೆ ಇಂದ್ರ ಪದ ಬಿ ಸಿಗ್ತದೆ ಇತರತ್ವಾತ್ಮರಕ್ಷಾರ್ಥ ಇದಕ್ಕಿಂತ ಕಮ್ಮಿಯಾದ ಜಪ ಏನಿದೆ ನೂರು ಜಪಕ್ಕಿಂತಲೂ ಕಮ್ಮಿ ಮಾಡಿದರೆ ತನ್ನ ಬ್ರಾಹ್ಮಣತ್ವದ ರಕ್ಷಣೆಗೆ ಮಾತ್ರವೇ ಆಗ್ತದೆ ಬೇರೆ ಯಾವುದು ಫಲ ಇಲ್ಲ ಆದರೆ ಅಷ್ಟಾದರೂ ಫಲ ಇದೆ ಇತರತ್ವ ಆದ ಆತ್ಮರಕ್ಷಾ ಬ್ರಹ್ಮ ಯೋ ನಿಷುಜತೆ ಆ ರೀತಿ ಜಪಿಸುವನು ಬ್ರಾಹ್ಮಣ ಕುಲದಲ್ಲಿ ಜನಿಸ್ತಾನೆ ಕಮ್ಮಿ ಒಂದು ಹನ್ನೆರಡು ಗಾಯತ್ರಿ ಇಪ್ಪತ್ನಾಲ್ಕು ಗಾಯತ್ರಿ ಆದರೂ ಜಪ ಮಾಡಿದರೆ ಬ್ರಾಹ್ಮಣತ್ವ ರಕ್ಷಣೆ ಆಗ್ತದೆ ಪುನಃ ಬ್ರಾಹ್ಮಣ ಕುಲದಲ್ಲಿ ಜನಿಸ್ತಾನೆ ಅಷ್ಟು ಮಾಡಿದರೆ ಇಲ್ಲ ಇದ್ದರೆ ಅದು ಹಾಂ ಹನ್ನೆರಡಾದರೂ ಗಾಯತ್ರಿ ಮಾಡದಿದ್ದರೆ ದಿನಕ್ಕೆ ಒಂದು ಹೊತ್ತು ಎರಡು ಹೊತ್ತು ಹ್ಞೂ ಮೂರು ಹೊತ್ತು ಮಾಡಬೇಕು ಮಾಡದಿದ್ದರೆ ಯಾವುದೂ ಇಲ್ಲ ಹಾಗಾಗಿ ಸಹಸ್ರ ಗಾಯತ್ರಿ ಜಪವನ್ನು ಮಾಡಿದರೆ ಬ್ರಹ್ಮಲೋಕ ನೂರು ಗಾಯತ್ರಿ ಜಪವನ್ನು ಮಾಡಿದರೆ ದಿನಾಲು ಇಂದ್ರ ಪದವಿ ಇದಕ್ಕಿಂತ ಕಮ್ಮಿ ಮಾಡಿದರೆ ತನ್ನ ಬ್ರಾಹ್ಮಣತ್ವ ರಕ್ಷಣೆ ಆಗ್ತದೆ ಅದು ಮಾತ್ರ ಆಮೇಲೆ ಬ್ರಾಹ್ಮಣ ಕುಲದಲ್ಲಿ ಪುನಃ ಜನಿಸ್ತಾನೆ ಅಷ್ಟು ಫಲ ಸಿಗ್ತದೆ ದಿವಾಕರಂ ಉಪಸ್ಥಾಯ ನಿತ್ಯ ಮಿಥಂ ಸಮಾಚರೇತ್ ಹನ್ನೆರಡು ಲಕ್ಷ ಜಪವನ್ನು ಮಾಡದಿರತಕ್ಕಂಥದನ್ನ ಅಂದರೆ ಇದು ಮುಂದೆ ದಿವಾಕರಂ ಉಪಸ್ಥಾಯ ನಿತ್ಯ ಮಿತ್ತ ಸಮಾಚರೇತ್ ಅಂದರೆ ಈ ರೀತಿಯಾಗಿ ನಿತ್ಯವೂ ಮಾಡಬೇಕು ದಿವಾಕರಂ ಉಪಸ್ಥಾಯ ಅಂದರೆ ಸೂರ್ಯನ ದಿವಾಕರಂ ಅಂದರೆ ಸೂರ್ಯನನ್ನು ಉಪಸ್ಥಾಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲಗಳಲ್ಲಿ ಹ್ಞೂ ಮುಂದೆ ಮಾಡಿಕೊಂಡು ಹ್ಞೂ ಮಾಡಬೇಕು ಸೂರ್ಯನಾಗಿ ಅಭಿಮುಖವಾಗಿ ಮಾಡಬೇಕು ಅಂಥೇಳಿ ನಿತ್ಯವೂ ಮಾಡಬೇಕು ಅಂತೇಳಿ ಹೇಳ್ತಾರೆ ಲಕ್ಷದ್ವಾದಶಯುಕ್ತಸ್ತು ಪೂರ್ಣಬ್ರಾಹ್ಮಣ ಈ ರಿತಃ ಹನ್ನೆರಡು ಲಕ್ಷ ಜಪವನ್ನು ಮಾಡಿದರೆ ಅವನನ್ನು ಪೂರ್ಣ ಬ್ರಾಹ್ಮಣ ಅಂತೇಳಿ ಹೇಳ್ತಾರೆ ಹ್ಞೂ ಲಕ್ಷ ಲಕ್ಷ ಜಪ ಮಾಡಬೇಕು ಅಂದರೆ ದಿನಂತ್ಯ ಅಲ್ಲ ಒಟ್ಟು ಈವರೆಗೆ ಹನ್ನೆರಡು ಲಕ್ಷ ಜಪ ಆಗಿದ್ದರೆ ಅವನು ಪೂರ್ಣ ಬ್ರಾಹ್ಮಣನ ಎನ್ನಿಸ್ಕೊಳ್ತಾನೆ ಗಾಯತ್ರಿಯ ಲಕ್ಷ ಹೀನಂತು ವೇದಕಾದ್ಯೇನ ಆದರೆ ಒಂದು ಲಕ್ಷ ಜಪವು ಕೂಡ ಆಗದಿದ್ದರೆ ಗಾಯತ್ರಿ ಜಪ ಅವನನ್ನು ವೇದೋಕ್ತವಾದ ಕರ್ಮಗಳಿಗೆ ಸೇರಿಸಬಾರದು ಅಂತೇಳಿ ಹೇಳ್ತಾರೆ ನೋಡಿ ಶಾಸ್ತ್ರ ಪುರಾಣ ಏನು ಹೇಳ್ತದೆ ಶಿವಪುರಾಣ ಹನ್ನೆರಡು ಲಕ್ಷ ಜಪವನ್ನು ಒಟ್ಟು ಈವರೆಗೆ ಗಾಯತ್ರಿ ಜಪವನ್ನು ಮಾಡಿದರೆ ಅವನು ಪೂರ್ಣ ಬ್ರಾಹ್ಮಣ ಎನಿಸಿಕೊಳ್ತಾನೆ ಆಮೇಲೆ ಗಾಯತ್ರಿಯ ಲಕ್ಷಹೀನಂ ಅಂದರೆ ಒಂದು ಲಕ್ಷ ಜಪವು ಆಗದಿದ್ರೆ ಇದುವರೆಗೆ ಉಪನಯನ ಆದ ನಂತರ ಗಾಯತ್ರಿ ಜಪ ಅವನನ್ನು ವೇದೋಕ್ತ ಕರ್ಮಗಳಿಗೆ ಸೇರಿಸಬಾರ್ದು ವೈದಿಕರಾಗಿ ಹ್ಞೂ ಋತ್ವಿಜರಾಗಿ ಸೇರಿಸಬಾರ್ದು ಅಂತೇಳಿ ಹೇಳ್ತಾರೆ ಆಸಪ್ತೇಸ್ತು ನಿಯಮಂ ಪಶ್ಚಾತ್ ಪ್ರವಜನಂ ಚರೇತ್ ಪ್ರಾತದ್ವಾದಶ ಸಹಸ್ರಂ ಪ್ರವ್ರಾಜಿ ಪ್ರಣವಂಜೇತ್ ಎಪ್ಪತ್ತು ಎಪ್ಪತ್ತು ವರ್ಷಗಳವರೆಗೆ ಈ ನಿಯಮ ಆ ಸಪ್ತತೆಯಸ್ತು ನಿಯಮಂ ಹ್ಞೂ ಸಪ್ತತಿ ಅಂದರೆ ಎಪ್ಪತ್ತು ಪಶ್ಚಾತ್ ಪ್ರವ್ರಾಜನಂ ಚರೆಯುತ್ತ ಎಪ್ಪತ್ತು ವರ್ಷ ಆದ ಬ್ರಾಹ್ಮಣನು ಸನ್ಯಾಸವನ್ನು ತಗೊಳ್ಬೇಕು ನೋಡಿ ಎಷ್ಟೆಲ್ಲ ಚೆನ್ನಾಗಿ ಜೀವನಕ್ಕೆ ಹೇಳಿದ್ದಾರೆ ಇದರಲ್ಲಿ ಅಂಥೇಳಿ ಎಪ್ಪತ್ತು ವರ್ಷದ ಬಳಿಕ ಬ್ರಾಹ್ಮಣನಾದವ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಪ್ರವ್ರಾಜನ ಅಂದರೆ ಚೆನ್ನಾಗಿ ಸುತ್ತಾಡುವಂಥದ್ದು ವ್ರಜನ ವ್ರಾಜನ ಪರಿವ್ರಾಟ್ ಅಂತ ಹೇಳಿದಾಗೆ ನಿತ್ಯ ಸುತ್ತಾಟ ಅಂತೇಳಿದರೆ ಒಂದೇ ಕಡೆ ನಿಲ್ಲಿಸಬಾರ್ದು ಹ್ಞೂ ಅಂದರೆ ಏನರ್ಥ ಗೃಹಸ್ಥ ಅಂದರೆ ಮನೆಯಲ್ಲಿ ಇರುವವ ಒಂದೇ ಕಡೆ ನಿಲ್ಲಿಸಿರ್ತಕ್ಕಂಥ ಇವನಿಗೆ ಇವನು ಅನಿಕೇತನಾಗಬೇಕು ಹ್ಞೂ ವಸುದೈವ ಕುಟುಂಬ ಪರಿಸ್ಥಿತಿ ಬರಬೇಕು ಅವನಿಗೆ ವಿಶ್ವವೇ ಮನೆ ಬಾಂಧವ ಶಿವಭಕ್ತ ಅಷ್ಟೇ ಭಗವದ್ಭಕ್ತರೇ ನನ್ನ ಬಾಂಧವರು ಸ್ವದೇಶು ಭುವನತ್ರಯಂ ನನ್ನ ದೇಶ ಯಾವುದು ನನ್ನ ಮನೆ ಯಾವುದು ಅಂತ ಕೇಳಿದರೆ ಈ ವಿಶ್ವವೇ ಎಂತಕ್ಕಂಥ ಭಾವ ಬರಬೇಕು ಅಂತೇಳಿದ್ರೆ ಅವನು ಪರಿವ್ರಾಟ್ ಆಗಬೇಕು ಯಾವಾಗ ಎಪ್ಪತ್ತು ವರ್ಷ ಆಗುವಾಗ ಬ್ರಾಹ್ಮಣ ಇಷ್ಟೆಲ್ಲ ಜಪ ಮಾಡಿ ಎಪ್ಪತ್ತು ವರ್ಷದವರೆಗೆ ಗೃಹಸ್ಥನ ಈ ಒಂದು ನಿಯಮಗಳಿದೆ ವಾನಪ್ರಸ್ಥ ಗೃಹಸ್ಥ ಅದಾದಮೇಲೆ ಸನ್ಯಾಸವನ್ನು ತಗೊಳ್ಬೇಕು ಪ್ರಾತದ್ವಾದಶಸಾಹಸ್ರಂ ಪ್ರವೀ ಪ್ರಣವಂಜೇತ್ ಅಂತಹ ಸನ್ಯಾಸಿ ಅದು ಏನು ಮಾಡಬೇಕು ದಿನವು ಪ್ರಾತಃ ಕಾಲ ಹನ್ನೆರಡು ಸಾವಿರ ಓಂಕಾರ ಜಪಗಳನ್ನು ಮಾಡಬೇಕು ಪ್ರಾತಃ ದ್ವಾದಶಸಹಸ್ರಂ ಪ್ರವ್ರಾಜಿ ಈ ಪ್ರವ್ ಅಂದರೆ ಸನ್ಯಾಸಿಯು ಪ್ರಣವಂ ಜಪೇತ್ ಹನ್ನೆರಡು ಸಾವಿರ ಓಂಕಾರಗಳನ್ನು ದಿನೇ ದಿನೇ ತ್ವತಿಕ್ರಾಂತೆ ನಿತ್ಯಮೇವಂ ಕ್ರಮ್ ಜಪೇತ್ ದಿನೇ ದಿನೇ ನಿತ್ಯವೂ ಕೂಡ ಸರಿಯಾಗಿ ಜಪಗಳನ್ನು ಈ ರೀತಿಯಾಗಿ ಮುಂದುವರಿಸಬೇಕು ಮಾಡಬೇಕು ಹ್ಞೂ ಮಾಸಾದೌ ಕ್ರಮಶೋ ತೀತೆಯೇ ಸಾರ್ಧಲಕ್ಷ ಜಪೇ ನಹೀ ಆದರೆ ನಿತ್ಯವೂ ಈ ರೀತಿ ಜಪಗಳನ್ನು ಮಾಡದೇ ಅಂದರೆ ಒಂದು ತಿಂಗಳಿನಲ್ಲಿ ಒಂದು ತಿಂಗಳು ಮಾಡದಿದ್ದರೆ ನಿತ್ಯವೂ ಸರಿಯಾಗಿ ಜಪಗಳನ್ನು ಮಾಡದೆ ಒಂದು ತಿಂಗಳಿನಲ್ಲಿ ಒಂದೂವರೆ ಲಕ್ಷ ಜಪಗಳಿಗಿಂತಲೂ ಹೆಚ್ಚಾಗಿ ಈ ವಿಧಿಸಿದಂತಹ ಜಪಗಳು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಉಳ್ಕೊಂಡ್ರೆ ಮಾಡಿ ಮಾಡಲಿಕ್ಕೆ ಬಾಕಿ ಆದರೆ ಹ್ಞೂ ಕ್ರಮಶೋ ಅತೀತೆ ಸಾರ್ಧ ಲಕ್ಷ ಜಪೇನ ಸಾರ್ಧ ಲಕ್ಷ ಅರ್ಧ ಲಕ್ಷ ಅಂದರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜಪಗಳು ಶಾರ್ಟೇಜ್ ಆದರೆ ಕೊರೋ ಜಪ ಮಾಡಲಿಲ್ಲ ಅವರು ಹೇಳಿದ ಸಂಖ್ಯೆಗಿಂತ ಕಡಿಮೆ ಆಯಿತು ಅಂತೇಳಿ ಆದರೆ ಆತ ಊರ್ಧ್ವಂ ಅತಿಕ್ರಾಂತೇ ಅದಕ್ಕಿಂತ ಹೆಚ್ಚಾದರೆ ಅಂತೇಳಿ ಆತ ಊರ್ಧ್ವಂ ಹ್ಞೂ ಲಕ್ಷಕ್ಕಿಂತ ಜಾಸ್ತಿ ದಾಟಿದರೆ ಕಡಿಮೆ ಆಯ್ದರೆ ನಾವು ಮಾಡಿದೆ ಜಪ ಪುನಃ ಪ್ರೈಷಂಸಮಾಚರೇತ್ ಹ್ಞೂ ತಿರುಗಿ ಸನ್ಯಾಸವನ್ನು ಸ್ವೀಕರಿಸಬೇಕು ಸನ್ಯಾಸ ತೋ ಕೂಡ ಹೋಯಿತು ಅವನಿಗೆ ಪುನಃ ಸನ್ಯಾಸ ಸ್ವೀಕರಿಸಬೇಕಾಗ್ತದೆ ಯಾವುದು ಓಂಕಾರದ್ದು ಹನ್ನೆರಡು ಓಂಕಾರ ಜಪ ದಿನನಿತ್ಯ ಪ್ರಾತಃ ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿ ನಿತ್ಯವೂ ಮಾಡದೆ ಒಂದು ತಿಂಗಳಿನಲ್ಲಿ ಒಂದೂವರೆ ಲಕ್ಷ ಜಪಕ್ಕಿಂತ ಹೆಚ್ಚು ಜಪಗಳು ಉಳ್ಕೊಂಡ್ರೆ ಪುನಃ ಸನ್ಯಾಸ ವನ್ನ ಸ್ವೀಕಾರ ಮಾಡಬೇಕು ಮೊದಲಿನ ಸನ್ಯಾಸದ ಫಲವೂ ಹೋಯಿತು ಅಂತೇಳಿ ಪ್ರೈಷಂ ಅಂದರೆ ಸನ್ಯಾಸತ್ವ ಹ್ಞೂ ಏಂಕೃತ್ವ ದೋಷ ಶಾಂತಿರನ್ಯಥಾ ರೌರವಂ ರಜೆಯು ಈ ರೀತಿಯಾಗಿ ಮಾಡಿದರೆ ಆ ಇದು ಪಾಪ ನಿವೃತ್ತಿ ಆಗ್ತದೆ ಹ್ಞೂ ದೋಷದ ನಿವೃತ್ತಿ ಆಗ್ತದೆ ಅದಲ್ಲದಿದ್ದರೆ ಅನ್ಯಥಾ ರೌರವಂ ರಜೆ ಇದ್ದರು ಘೋರವಾದಂಥ ರೌರ ರೌರವ ನರಕ ಹ್ಞೂ ರಾವ್ ರೋದನ ರೌರವ ರೌರವ ಅಂತ ಹೇಳಿದರೆ ಅತ್ಯಂತ ರೋದಿಸ್ತಾ ಇರ್ತಕ್ಕಂತಹ ಅವರಿಂದ ಕುಡಿದಂಥ ನರಕ ಅದು ರಾವ ಅಂತ ಹೇಳಿದರೆ ರೋದನ ಅಥವಾ ಬಬ್ಬೆ ಹಾಕುವಂಥದ್ದು ಹ್ಞೂ ಹಾಗೆ ರಾವಣ ಅಂತೇಳಿ ಹೆಸರು ಬಂತು ಹ್ಞೂ ಹುಟ್ಟುವಾಗಲೇ ಕಿರಿಚಾಡ್ತಾ ಹಾಗೆ ಕೌರವ ಅಂಥೇಳಿ ಕೌ ಅಂತೇಳಿದರೆ ಅವನು ಹುಟ್ಟುವಾಗಲೂ ಕೂಡ ಹಾಗೆ ಕತ್ತೆಗಳು ಕೂಡ ಕಿರಿಚುತ್ತಾ ಇದ್ದಂತೆ ಹ್ಞೂ ಎಲ್ಲ ಅಂದರೆ ಕೌರವ ದುರ್ಯೋಧನ ಹುಟ್ಟುವಾಗ ಕೂಡ ಅಪಶಕುನ ಅವನು ವಂಶ ನಾಶಕ್ಕೆ ಕಾರಣ ಆಗ್ತಾನೆ ಅಂತೇಳಿ ಆವಾಗಲೇ ಜ್ಯೋತಿಷ್ಯ ಬಲ್ಲವರು ಹೇಳ್ತಾ ಇದ್ರಂತೆ ಹಾಗೇ ಇಲ್ಲಿ ರೌ ರವ ಅಂತೇಳಿದರೆ ಹಾಗೆ ರೌ ಅತ್ಯಂತ ಕಷ್ಟ ದುಃಖಗಳಿಂದ ರೋದಿಸ್ತಾ ಇರತಕ್ಕಂತಹ ಪಾಪಿಗಳಿರ್ತಕ್ಕಂತಹ ನರಕ ಅಂಥದ್ದನ್ನು ಪಡೀತಾನೆ ಯಾವುದು ಈ ದಿನಕ್ಕೆ ಹನ್ನೆರಡು ಸಾವಿರ ಓಂಕಾರ ಜಪವನ್ನು ಸನ್ಯಾಸಿ ಆದವು ಮಾಡಲಿದೆ ಅದು ಒಂದು ತಿಂಗಳಲ್ಲಿ ಒಂದೂವರೆ ಲಕ್ಷಕ್ಕಿಂತ ಅಧಿಕವಾಗಿ ಕಮ್ಮಿ ಆದರೆ ದಿನನಿತ್ಯ ತಪ್ಪಿ ಮಾಡದೆ ಒಂದೂವರೆ ಲಕ್ಷಕ್ಕಿಂತ ಕಮ್ಮಿ ಆದರೆ ಆ ಜಪ ಒಟ್ಟು ಸಂಖ್ಯೆ ಆವಾಗ ಇದು ರೌರವನರಕವನ್ನು ಕೊಡ್ತದೆ ಧರ್ಮಯೋಸ್ತೋ ಯತ್ನಂ ಕುರ್ಯಾಮೀನಚೇತರ ಬ್ರಾಹ್ಮಣೋ ಮುಕ್ತಿ ಕಾ ಸ್ಯಾತ್ ಬ್ರಹ್ಮಜ್ಞಾನ ಸದಾಭ್ಯಸೆತ್ ಹೀಗೆ ಮಾಡಿದರೆ ಅಂದರೆ ಧರ್ಮೋ ತತೋ ಯತ್ನಂ ಕೂರ ಕಾಮೀ ನ ಇತರ ಅಂದರೆ ಕಾಮಿಯಾದನು ಅಂದರೆ ಇಷ್ಟಾರ್ಥಗಳು ಬೇಕು ಅಂತೇಳಿ ಸಕಾಮನಾದಂಥವನು ಇಂಥದ್ದು ಬೇಕು ನನಗಂಥದ್ದು ಬೇಕು ಅಂತೇಳಿ ಬಯಕೆ ಇರತಕ್ಕಂಥವನು ಫಲ ಧರ್ಮಗಳಲ್ಲಿ ಇಚ್ಛೆ ಇರತಕ್ಕಂತಹ ಗೃಹಸ್ಥನು ಮಾತ್ರ ಪ್ರಯತ್ನವನ್ನು ಮಾಡಬೇಕು ನಚ ಇತರ ವಿರಕ್ತನಾದ ಸನ್ಯಾಸಿಯು ನನಗೆ ಅದು ಬೇಕು ಆ ಫಲ ಬೇಕು ಈ ಫಲ ಬೇಕು ಎನ್ನತಕ್ಕಂಥ ದೃಷ್ಟಿಯನ್ನು ಮಾಡಬಾರ್ದು ಈ ಜಪವನ್ನು ಬ್ರಾಹ್ಮಣ ಮುಕ್ತಿಕಾಮ ಸ್ಯಾ ಬ್ರಹ್ಮಜ್ಞಾನಮ್ ಸದಾ ಅಭ್ಯಸೆಯು ಬ್ರಾಹ್ಮಣನಾದವು ಮುಕ್ತಿಯನ್ನು ಅಪೇಕ್ಷಿಸುವ ಆಗಬೇಕು ಬ್ರಹ್ಮಣ ಅಂತೇಳಿದರೆ ಆಗಿ ಅಥವಾ ಅಪೇಕ್ಷಿಸೋನಾಗಿದ್ದರೆ ಆಗ ಸದಾ ಬ್ರಹ್ಮಜ್ಞಾನವನ್ನು ಅಭ್ಯಾಸ ಮಾಡಬೇಕು ಧರ್ಮದರ್ಥೋ ಅರ್ಥೋ ಭೋಗೋ ಭೋಗಾ ವೈರಾಗ್ಯ ಸಂಭವ ಧರ್ಮಾರ್ಜಿತ ಅರ್ಥ ಭೋಗೇನ ವೈರಾಗ್ಯ ಮುಪಜಾಯತೆಯೇ ಬಹಳ ಧರ್ಮದಿಂದ ಅರ್ಥ ಅರ್ಥದಿಂದ ಭೋಗ ಭೋಗದಿಂದ ವೈರಾಗ್ಯವು ಉಂಟಾಗ್ತದೆ ಧರ್ಮದಿಂದ ಸಂಪಾದಿಸಿದಂಥ ಧರ್ಮಾರ್ಜಿತ ಅರ್ಥ ಭೋಗೇನ ಧರ್ಮದಿಂದ ಸಂಪಾದಿಸಿದ ಅರ್ಥವನ್ನು ದ್ರವ್ಯವನ್ನು ಅನುಭವಿಸುವುದರಿಂದ ಭೋಗಿಸುವುದರಿಂದ ವೈರಾಗ್ಯವು ಉಂಟಾಗ್ತದೆ ಹಾಗಾಗಿ ಅಧರ್ಮದಿಂದ ದುಡ್ಡು ಮಾಡಿದರೆ ಅನ್ಯಾಯದಿಂದ ಹ್ಞೂ ಅನ್ಯಾಯ ಮಾರ್ಗದಲ್ಲಿ ಹಣ ಮಾಡಿ ಅದನ್ನು ಅನುಭವಿಸಿದರೆ ಅದರಿಂದ ವೈರಾಗ್ಯ ಬರುವುದಿಲ್ಲ ಹ್ಞೂ ಜಿಗುಪ್ಸೆ ಬರುವಂಥದ್ದು ಯಾವಾಗ ಜೀವನದಲ್ಲಿ ಜಿಗುಪ್ಸೆ ಅಂತೇಳಿ ಅಲ್ಲ ವೈರಾಗ್ಯ ಅಂತೇಳಿದರೆ ಈ ಒಂದು ಬಯಕೆಗಳಲ್ಲಿ ಕಾಮನೆಗಳಲ್ಲಿ ಇಚ್ಛೆಗಳಲ್ಲಿ ಲೌಕಿಕವಾದಂತಹ ನನಗೆ ದೊಡ್ಡ ಮನೆ ಬೇಕು ದೊಡ್ಡ ಕಾರು ಬೇಕು ದೊಡ್ಡ ಜಾಗ ಬೇಕು ದೊಡ್ಡ ಡ್ರೆಸ್ ಬೇಕು ಅಥವಾ ಸಣ್ಣ ಡ್ರೆಸ್ ಬೇಕು ಏನೋ ಒಂದು ಬೇರೆ ಬೇರೆ ರೀತಿಯ ಈ ಕಾಮನೆಗಳೇನಿದೆ ಹ್ಞೂ ಅದು ಬೇಕು ಇದು ಬೇಕು ಎನ್ನತಕ್ಕಂಥದ್ದು ಆ ಕಾಮನೆಗಳು ಇಲ್ಲದಾಗುವಂಥದ್ದು ಸಾಕು ಅಂಥೇಳಿ ಅದರ ಬಗ್ಗೆ ಜಿಗುಪ್ಸೆ ಇದು ಇದು ಶಾಶ್ವತ ಅಲ್ಲ ಇದು ನಮಗೆ ಅನರ್ಥಕಾರಿಯಾಗ್ತದೆ ಹೆಚ್ಚೆಚ್ಚಾದಷ್ಟು ಸಂಪತ್ತುಗಳು ನಮಗೆ ಹಾನಿಯನ್ನೇ ಹೆಚ್ಚಾಗಿ ಉಂಟು ಮಾಡ್ತದೆ ಅಂತಕ್ಕಂಥ ಭಾವ ಬರಬೇಕಿದ್ರೆ ಧರ್ಮದಿಂದ ಸಂಪಾದನೆ ಮಾಡಿದ ಹಣವನ್ನು ನಾವು ಭೋಗಿಸಬೇಕು ಹಾಗಾಗಿ ಧರ್ಮಾರ್ಥ ಧರ್ಮದಿಂದ ಅರ್ಥ ಕಾಮಗಳು ಅಂತೇಳಿ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂಥದ್ದು ಅದನ್ನು ಭೋಗಿಸಿದಾಗ ನಮಗೆ ವೈರಾಗ್ಯ ಸಹಜವಾಗಿ ಬರ್ತದೆ ಬರಬೇಕು ಅದು ಎಳೆದು ತರುವಂಥದ್ದಲ್ಲ ವೈರಾಗ್ಯ ರಾಮಕೃಷ್ಣ ಪರಮ್ರು ಕೂಡ ಹಾಗೆ ಹೇಳ್ತಾರೆ ಎಲ್ಲವನ್ನು ತಿಳಿಬೇಕು ಅನುಭವಿಸಬೇಕು ಆವಾಗ ನಮಗದು ಆಮೇಲೆ ಕೊನೆಗೆ ಬೇಡ ಅಂತೇಳಿ ಹ್ಞೂ ಆಗ್ತದೆ ಅಂತೇಳಿ ಹಾಗಂತೇಳಿ ಇನ್ನೊಂದು ಇದೆ ಮಾತು ಯಯಾತಿಯ ಬಗ್ಗೆ ಮಹಾಭಾರತದಲ್ಲಿ ಬರ್ತದೆ ಹ್ಞೂ ಅಂದರೆ ಅದು ಭೋಗಿಸಿದಷ್ಟು ಅದು ಏನು ಶಮನ ಹೊಂದುವುದಿಲ್ಲ ಕಾಮ ಏನತಕ್ಕಂತಹದ್ದು ಅದು ಉರಿಯುವಂತಹ ಅಗ್ನಿಗೆ ತುಪ್ಪ ಹಾಕಿದೆ ಹಾಗೆ ಅಂತೇಳಿ ಬರ್ತದೆ ಅಲ್ಲಿ ನ ಉಪಭೋಗೇನ ಶಾಮ್ಯತಿ ಅಂತೇಳಿ ಬರ್ತದೆ ಅದನ್ನು ಭೋಗಿಸಿದಷ್ಟು ಅದೇನು ಶಮನ ಹೊಂದುವುದಿಲ್ಲ ಮತ್ತಷ್ಟು ಮತ್ತಷ್ಟು ಬೇಕು ಅನ್ನಿಸ್ತದೆ ಹ್ಞೂ ಹಾಗಾಗಿ ಅದರ ನಿವೃತ್ತಿಯತ್ತ ಚಿಂತನೆ ಮಾಡಬೇಕು ಅದನ್ನು ಹೇಳಿದು ಇಲ್ಲಿ ಬ್ರಹ್ಮಜ್ಞಾನವನ್ನು ಅಭ್ಯಾಸ ಮಾಡಬೇಕು ಅಂತೇಳಿ ಹೇಳಿದ ಅದನ್ನು ಯಾರು ಬ್ರಾಹ್ಮಣನಾದವ ಬ್ರಹ್ಮಜ್ಞಾನವನ್ನು ಅಭ್ಯಾಸ ಮಾಡಿದರೆ ಅವನಿಗೆ ಮುಕ್ತಿಗೆ ಸುಲಭ ಆಗ್ತದೆ ಅಂಥೇಳಿ ಹೀಗೆ ಭಾಳ ಉತ್ತಮ ಅಂತ ಹೇಳಿ ವಿಪರೀತ ಅರ್ಥಭೋಗೇನ ರಾಗಏವಹ ಹಿ ಜಾಯತೆ ನೋಡಿ ವಿಪರೀತವಾದ ಅರ್ಥವನ್ನು ಭೋಗಿಸಿದರೆ ರಾಗವೇ ಉಂಟಾಗ್ತದೆ ಮತ್ತಷ್ಟು ಬೇಕು ಬೇಕು ಅಂತ ಆಗುವುದು ಯಾಕೆ ಅನ್ಯಾಯದ ಹಣದ ಸಂಗ್ರಹ ಮಾಡಿದರೆ ಅನ್ಯಾಯದಲ್ಲಿ ಧರ್ಮಶ್ಚ ವಿಧ ಪ್ರೋಕ್ತೋ ದ್ರವ್ಯ ದೇಹದ್ವಯೇ ನೋ ಯಾವುದು ಅನ್ಯಾಯದ ಹಣದಿಂದ ಅದನ್ನು ಉಪಯೋಗಿಸಿದರೆ ಮತ್ತಷ್ಟು ಬೇಕು ಬೇಕು ಅಂತೇಳಿ ಆಗುವಂಥದ್ದು ಧರ್ಮವು ಅರ್ಥದಿಂದ ಆಗ್ತದೆ ಧರ್ಮಶ್ಚ ದ್ವಿವಿಧ ಪ್ರೋಕ್ತ ಇನ್ನು ಮುಂದಿನದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಹರೇ ರಾಮ ಶಿವಾರ್ಪಣ ಮಸ್ತು ಓಂ ತತ್ಸತ್